ಓಂ ಶ್ರೀ ಗುರುಬ್ಜೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುರಂಚ ಶಿವಪುರಾಣದಲ್ಲಿ ಎರಡನೇದಾದಂಥ ರುದ್ರ ಸಂಹಿತೆ ಅದರಲ್ಲಿ ಎರಡನೇ ಖಂಡ सती सतीखंड अदरल नाव एरनेध्याय नोटोण श्री ओन्नम शिवाय अथ श्रीशिवहापुराणे रुद्र संहिताध्याय सूत उवाच इकर्ण्यवचस्त नई मिशारण्यवासीन ಪ ಪ್ರಚ ಮುನಿಶ್ರೇಷ್ಠ ಕಥಾ ಪಣಾಶಿ ಸೂತಮುನಿ ಹೇಳ್ತಾನೆ ನೈಮಿಷಾರಣ್ಯವಾಸಿಗಳಾದಂತಹ ಎಲೆ ಮುನಿಗಳೇ ಈ ರೀತಿಯಾಗಿ ಇತಿ ಆಕರ್ಣ್ಯ ವಚ ತಸ ಬ್ರಹ್ಮನ ಮಾತನ್ನು ಈ ರೀತಿಯಾಗಿ ಕೇಳಿ ಮುನಿಶ್ರೇಷ್ಠ ಮುನಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ದೇವರ್ಷಿಗಳಾದಂಥ ನಾರದ ಮುನಿಗಳು ಪಾಪ ಕಥಾಂ ಪಪ್ರ ಚ ಪಾಪನಾಶಕವಾದಂತಹ ಶಿವಪಾರ್ವತಿಯರ ಕಥೆಯ ವಿಷಯವಾಗಿ ಬ್ರಹ್ಮನನ್ನು ಕುರಿತು ಹೀಗೆ ಪ್ರಶ್ನಿಸ್ತಾನೆ ನಾರದ ಉಚ ವಿಧೇ ವಿಧೇ ಮಹಾಭಾಗ ಕಥಾಂ ಶಂಭೋ ಶುಭಾವಹಾಂ ಶೃಣ್ವನ್ ಭವನ್ ಮುಖಾಂಭೋ ತೃಪ್ತೀ ಮಹಾಪ್ರಭೋ ನಾರದಿ ಕೇಳ್ತಾನೆ ಮಹಾಮಿಮಾನವೋ ಬ್ರಹ್ಮಣೇ ಶುಭಕರ್ವಾಂತ ಈ ಶಿವಕೆನ ಶುಭಾವಹಾ ಶಂಭೋ ಕಥಾ ವಿಧೇ ವಿಧೇಯ ಬ್ರಹ್ಮಣೇ ಮಹಾಮಿಮನೆ ಮಹಾಭಾ ಭವತ್ ಮುಖಾಂಭೋ ಶೃಣ್ವನ್ ಶುಭ ಪ್ರಭಾತೆ ಈ ಶಿವಕಥೆಯನ್ನು ನಿನ್ನ ಮುಖ ಕಮಲದಿಂದ ಕೇಳಿದಷ್ಟೂ ನ ತೃಪ್ತಃ ಅಸ್ಮಿ ಮಹಾಪ್ರಭು ಯಾ ಮಹಾಪ್ರಭುವೇ ನನಗೆ ತೃಪ್ತಿ ಇಲ್ಲವಾಗಿದೆ ಇನ್ನಷ್ಟು ಕೇಳಬೇಕು ಇನ್ನಷ್ಟು ಬೇಕು ಕಥೆ ಅಂತೇಳಿ ಅನ್ನಿಸ್ತಾ ಇದೆ ಅಂಥೇಳಿ ನಾರದಮನಿ ಬ್ರಹ್ಮನಲ್ಲಿ ಹೇಳ್ತಾನೆ ಈ ಎರಡನೇ ಅಧ್ಯಾಯದಲ್ಲಿ ನಲವತ್ತ ಮೂರು ಹಾಗೆ ಮುಂದೆ ಹೇಳ್ತಾನೆ ನನಗೆ ಇನ್ನಷ್ಟು ಹೇಳಬೇಕು ಅಂತೇಳಿ ಅತ ಕಥೆಯ ತತ್ಸರ್ವ ಶಿವಸರಿ ಶುಭಂ ಸತೀಕೀರ್ತ್ಯನ್ವಿ ದಿವ್ಯಂ ಶ್ರೋತುಮಿಚ್ಚಾ ವಿಶ್ವಕೃತ್ ಆದ್ದರಿಂದ ಓ ವಿಶ್ವಕರ್ತನೆ ಸತೀದೇವಿ ಚರಿತ್ರೆಯಿಂದ ಒಳಗೂಡಿರತಕ್ಕಂಥ ಶಿವಕಥೆಯನ್ನು ಸತೀಕೀರ್ತಿಯ ಕೀರ್ತಿ ಅನ್ವಿ ದಿವ್ಯಂ ಶಿವಸ್ಯ ಚರಿತ ಶುಭಂ ತತ್ಸರ್ವ ಕಥೆಯ ಇನ್ನೂ ವಿಸ್ತಾರವಾಗಿ ಸತೀದೇವಿ ಚರಿತ್ರೆಯಿಂದ ಒಳಗೂಡಿರುವ ಶಿವಕಥೆಯನ್ನು ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದೆಲ್ಲವನ್ನು ನನಗೆ ವಿವರಿಸಿ ಹೇಳು ಸತಿ ಹಿ ಕಥಮುತ್ಪನ್ನ ದಕ್ಷ ರೇಷು ಶೋಭನಾ ಕಥಂ ಹರೋ ಮನಶ್ಚಕ್ರಿ ಧಾರಾಹರಣ ಕರ್ಮಣಿ ಸುಮಂಗರಿಯಾದಂಥ ಸತೀದೇವಿಯು ದಕ್ಷಪತ್ನಿಯಲ್ಲಿ ಹೇಗೆ ಆವಿರ್ಭವಿಸಿದಳು ಶಿವನ ಮದುವೆಯನ್ನು ಮಾಡಿಕೊಳ್ಳಲು ಹೇಗೆ ಮನಸ್ಸು ಮಾಡಿದ ಕಥಂವಾ ದಕ್ಷ ಕೋಪೇನ ತೇ ಆ ಸತೀ ಪುರ ಹಿಂದೆ ಆ ಸತೀದೇವಿಯು ದಕ್ಷನ ಮೇಲಿನ ಕೋಪದಿಂದ ಹೇಗೆ ಶರೀರವನ್ನು ಬಿಟ್ಟಳು ಹಿಮವತ್ತನ ಯಾಜ ಭೂಯೋ ಆಕಾಶವಾಗತ ಆ ಶರೀರವನ್ನು ಬಿಟ್ಟು ಪರಬ್ರಹ್ಮನ ಲಯವನ್ನು ಹೊಂದಿದ ಬಳಿಕ ತಿರುಗಿ ಹಿಮವಂತನ ಪುತ್ರಿಯಾಗಿ ಹೇಗೆ ಜನಿಸಿದ್ಲು ಹಿಮವತ್ತನಯ ಜಾತ ಭೂಜ ವಕಾಶಮಾಗತ ಮಹಾಕಾಶಕ್ಕೆ ಅಥವಾ ಪರಬ್ರಹ್ಮ ಆಕಾಶಕ್ಕೆ ಬಂದವಳು ಮತ್ತು ಪುನಃ ಹೇಗೆ ಹಿಮವಂತನ ಪುತ್ರಿಯಾಗಿ ಹುಟ್ಟಿದ್ಲು ಪಾರ್ವತುಗ್ರಂ ವಿವಾಹ ಕಥಂ ತ್ೂತ್ ಕಥಮರ್ಧಶರೀರಸ್ಥೂವ ತಪೋ ಅತ್ಯುಗ್ರಂ. ಆ ಪಾರ್ವತ್ಯ ಕಠಿಣವಾದ ತಪಸ್ಸು ಹೇಗೆ ಇತ್ತು ಹೇಗೆ ಆಚರಿಸಿ ವಿವಾಹಶ್ಚ ಕಥಂ ತ್ೋಭೂತ್ ಅವಳು ವಿವಾಹ ಹೇಗಾಯಿತು ಮದುವೆ ಕಥಂ ಅರ್ಧಶರೀರಸ್ಥ ಬೂವ ಸ್ಮರ ಸ್ಮರದಂತಹ ಮನ್ಮಥನ ವೈರ್ಯಾದಂತಹ ಸ್ಮರಹರಣ ಅಂತಹ ಪುರಹರಣ ಅಂತಹ ಪರಶಿವನ ಅರ್ಧಶರೀರಸ್ಥ ಅರ್ಧಾಂಗಿನಿ ಆದಂತಹ ಬಗ್ಗೆ ಹೇಗೆ ಆಕೆ ಪಾರ್ವತಿ ಏತತ್ಸರ್ವ ಸಮಚಕ್ಷ ವಿಸ್ತರೇಣ ಮಹಾಮೋಸ್ತಿ ಸಂಶಯ ಚೇತ್ತಸಮೋ ನ ಭವಿಷ್ಯತಿ ಸರ್ವಜ್ಞಾದಂತಹ ಓ ಇವೆಲ್ಲವನ್ನು ಕೂಡ ವಿಸ್ತಾರವಾಗಿ ನೀನು ಹೇಳು ನಾನು ಕೇಳುವಂಥದ್ದನ್ನೆಲ್ಲ ನೀನು ಹೊರತು ನೀನೊಬ್ಬ ಯಾರು ನಿನಗೆ ಸಮನಾದವರು ಈ ಇಂತಹ ನನ್ನ ಸಂಶಯಗಳನ್ನು ಪರಿಹರಿಸ್ತಕ್ಕಂಥವ್ರು ಇನ್ಯಾರೂ ಇಲ್ಲ ಅಂಥೇಳಿ ಪ್ರಾರ್ಥಿಸ್ತಾನೆ ನಾರದ ಮುನಿ ತನ್ನ ತಂದೆಯಾದ ಬ್ರಹ್ಮನಲ್ಲಿ ಆಗ ಸೃಷ್ಟಿಕರ್ತನಾದ ಚ ಬ್ರಹ್ಮ ಹೇಳ್ತಾನೆ ಬ್ರಹ್ಮೋವಚ ಶೃಣುತ್ವಂಚ ಮುನಿ ಸರ್ವ ಸತೀ ಶಿವಯಶಃ ಶುಭಂ ಪಾವನಂ ಪರಮಂ ದಿವ್ಯಂ ಗುಹ್ಯಾತ್ ಗುಖ್ಯತಮಂ ಪರಂ ಬ್ರಹ್ಮ ಹೇಳ್ತಾನೆ ಎಲ ಈ ನಾರದ ಮುನಿಯೇ ಶಿವಪಾರ್ವತಿಯರ ಮಹಾಕಥೆಯನ್ನು ಹೇಳ್ತೇನೆ ಕೇಳು ಸರ್ವಂ ಸತಿ ಶಿವ ಯಶಃ ಶುಭಂ ಸತಿ ಶಿವ ಇವರ ಯಶೋಗಾಥೆಯನ್ನು ಹೇಳ್ತೇನೆ ಶುಭವೂ ಪಾವನವು ಪರಮ ದಿವ್ಯವು ಗುಖ್ಯಕ್ಕಿಂತಲೂ ಗುಖ್ಯತಮವಾದಂಥ ಅತ್ಯಂತ ರಹಸ್ಯವಾದಂತಹ ಕಥೆಯನ್ನು ಹೇಳ್ತೇನೆ ಎಚ್ಚ ಶಂಭು ಪ್ರೋವಾಚ ಭಕ್ತವರ್ಯಾ ವಿಷ್ಣೇತು ಈ ಕಥೆಯನ್ನು ಶಂಭು ಶಿವನು ಪುರ ಉಚ ಭಕ್ತವರ್ಯಾ ವಿಷ್ಣನ್ನು ಭಕ್ತಶ್ರೇಷ್ಠನ ವಿಷ್ಣುವಿಗೆ ಇದನ್ನು ಹೇಳಿದ ಹಿಂದೆ ಪೃಷ್ಟಸ್ತೆ ನಮಃ ಭಕ್ತಿಯ ಪರೋಪೃತೇ ಮುನೇ ಲೋಕೋಪಕಾರಕ್ಕಾಗಿ ಭಕ್ತಿ ವಿಶ್ ಮಹಾಭಕ್ತಿಯಿಂದ ವಿಷ್ಣು ಶಿವನನ್ನು ಹಿಂದೆ ಪ್ರಶ್ನಿಸಿದ್ದ ಆಗ ಶಿವ ಲೋಕೋಪಕಾರಕ್ಕಾಗಿ ಶಿವಭಕ್ತಶ್ರೇಷ್ಠಾಂತ ವಿಷ್ಣುವಿಗೆ ಈ ಕಥೆಯನ್ನು ಹೇಳಿದ್ದ ತತ ಸೋಪಿ ಮಯ ಪೃಷ್ಟೋ ವಿಷ್ಣು ಶೈವರಸುಧೀ ಪ್ರೀತಿಯ ಮಹ್ಯಂ ಮುನಿ ಸತ್ತ ಆಮೇಲೆ ತ ಸಹ ಅಷ್ಟ ಮಯ ಪೃಷ್ಟ ವಿಷ್ಣು ಶೈವರಸುಧೀ ಶೈವ ಶ್ರೇಷ್ಠನಾದಂತಹ ಶಿವಭಕ್ತರಲ್ಲಿ ಶ್ರೇಷ್ಠನಾದಂತಹ ಹಾಗೂ ಮಹಾ ಬುದ್ಧಿವಂತನಾಗಿರ್ತಕ್ಕಂತಹ ಸುಧೀಹಿ ಒಳ್ಳೆ ಬುದ್ಧಿವಂತನ ಬುದ್ಧಿಶಾಲಿಯಾದ ವಿಷ್ಣುವು ಕೂಡ ನನ್ನಿಂದ ಪ್ರಶ್ನಿಸಲ್ಪಟ್ಟ ಅಂದರೆ ವಿಷ್ಣುವನ್ನು ನಾನು ಪ್ರಶ್ನೆ ಮಾಡಿದೆ ಆ ನಂತರ ಮಹ್ಯಂ ಸಮಾಚ್ಯವು ವಿಸ್ತಾರಾತ್ ಮುನಿ ಸಪ್ತಮ ಅಯ್ಯ ಮುನಿಶ್ರೇಷ್ಠನೇ ವಿಸ್ತಾರವಾಗಿ ನನ್ನ ಮೇಲಿನ ಪ್ರೀತಿಯಿಂದ ಈ ಕಥೆಯನ್ನು ನನಗೆ ಹೇಳಿದ ಅಹಂ ತತ್ಕಯಿಷ್ಯಾಥಾಮತನ ಶಿವಾ ಶಿವಯೋಯುಕ್ತ ಸರ್ವಕಾಮಫಲಪ್ರದ ಈಗ ನಾನು ಆ ಕಥೆಯನ್ನು ಪುರಾತನವಾದಂತಹ ವಿಷ್ಣು ನನಗೆ ಹೇಳಿದಂತಹ ಕಥೆಯನ್ನು ಶಿವನು ವಿಷ್ಣುವಿಗೆ ಹೇಳಿದಂತಹ ವಿಷ್ಣು ನನಗೆ ಹೇಳಿದಂತಹ ಕಥೆಯನ್ನು ಶಿವ ಶಿವರ ಯಶ ಯಶೋಗಾಥೆಯನ್ನು ಶಿವ ಮತ್ತು ಪಾರ್ವತಿಯರ ಯಶಸ್ಸನ್ನು ಪ್ರತಿಪಾದಿಸತಕ್ಕಂತಹ ಕಥೆಯನ್ನು ಚರಿತ್ರೆಯನ್ನು ಹೇಳ್ತೇನೆ ಅದು ಸರ್ವಕಾಮಫಲಪ್ರದವಾದದ್ದು ಎಲ್ಲರಿಗೆ ಎಲ್ಲರ ಇಷ್ಟಾರ್ಥಗಳನ್ನು ಕೂಡ ಕೊಡುವಂಥದ್ದು ಹಾಗೂ ಪರಮ ಪುರಾತನ ಅತ್ಯಂತ ಪುರಾತನವಾದಂಥ ಕಥೆ ಇದು ಅದನ್ನು ಹೇಳ್ತೇನೆ ಪುರಾಯದಾಶಿವೋ ದೇವೋ ನಿರ್ಗುಣೋ ನಿರ್ವಿಕಲ್ಪಕಃ ಅರೂಪಶಕ್ತಿರಹಿತಶ್ಚಿನ್ಮಾತ್ರ ಸದಸತ್ಪರ ಹಿಂದೆ ಅಂತ ಹೇಳಿದರೆ ಸೃಷ್ಟಿಗೂ ಪೂರ್ವದಲ್ಲಿ ಪುರ ಯದ ಶಿವ ಯಾವಾಗ ಆ ಶಿವನು ದೇವನ ದೇವದೇವನಾದ ಶಿವನು ಶಿವೋ ದೇವೋ ನಿರ್ಗುಣೋ ನಿರ್ವಿಕಲ್ಪಕಃ ನಿರ್ಗುಣವು ನಿರಾಕಾರವೂ ಆಗಿರತಕ್ಕಂತಹ ನಿರ್ವಿಕಲ್ಪ ವಿಕಲ್ಪರಹಿತವಾಗಿರ್ತಕ್ಕಂತಹ ಯಾವುದೇ ಆಕಾರರಹಿತವಾಗಿರ್ತಕ್ಕಂಥದ್ದು ನಿರಾಕಾರ ನಿರ್ವಿಕಲ್ಪ ಕಲ್ಪನೆಗೆ ಸಿಲುಕದ ಅಂಥೇಳಿ ಅರೂಪಶಕ್ತಿರ ಅರೂಪ ಅದೇ ಅರೂಪನಾಗಿ ಇದ್ದಂತಹ ರೂಪವಿಲ್ಲದಂತಹ ಶಕ್ತಿರಹಿತ ಚಿನ್ಮಾತ್ರ ಸದಸತ್ ಪರಃ ಆ ಪರಬ್ರಹ್ಮ ಸ್ವರೂಪಕ್ಕೆ ಗುಣ ಸಂಬಂಧವಾಗಲಿ ಆಮೇಲೆ ಆಕಾರಾದಿಗಳಾಗಲಿ ಶಕ್ತಿಗಳಾಗಲಿ ಯಾವುದೂ ಇರಲಿಲ್ಲ ಅದು ಆ ಬ್ರಹ್ಮ ಸ್ವರೂಪ ಎಲ್ಲೆಲ್ಲಿಯೂ ಅದೇ ವ್ಯಾಪಿಸಿತ್ತು ಚಿನ್ಮಾತ್ರ ಸದ್ ಅಸತ್ ಪರಃ ಚಿನ್ಮಾತ್ರವಾಗಿತ್ತದು ಚೇತ ಸ್ವರೂಪ ಅಂದರೆ ಜ್ಞಾನಸ್ವರೂಪವಾಗಿತ್ತದು ಶುದ್ಧ ಜ್ಞಾನ ಸ್ವರೂಪವಾಗಿ ಎಲ್ಲೆಲ್ಲೂ ಸದ್ ಅಸತ್ ಪರಃ ಈ ಇರುವಿಕೆ ಇಲ್ಲದಿರುವಿಕೆಗಳೆಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದಾಗಿತ್ತದು ಸದಸತ್ ಪರಃ ಸತ್ತು ಅಂದರೆ ಕಾಣಿಸ್ತಕ್ಕಂಥದ್ದು ಅಂದರೆ ವ್ಯಕ್ತವಾದದ್ದು ಅಥವಾ ರೂಪ ಸ್ವರೂಪವಾದದ್ದು ತ್ಯತ್ ಅಸತ್ ರೂಪವಿಲ್ಲದ್ದು ಅರೂಪವಾದದ್ದು ಇವೆರಡಕ್ಕಿದ್ರೂ ಮೇಲಿನದಾಗಿಂಥ ಆ ಪರಬ್ರಹ್ಮಸ್ವರೂಪ ಇತ್ತು ಅಲ್ಲಿ ಶಕ್ತಿಯೂ ಇರಲಿಲ್ಲ ಗುಣವೂ ಇರಲಿಲ್ಲ ಆಕಾರವೂ ಇರಲಿಲ್ಲ ಅಭವತ್ ಸಗುಣಸೋಪಿ ದ್ವಿರೂಪ ಶಕ್ತಿವಾನ್ ಪ್ರಭುಹು ಆ ಬ್ರಹ್ಮಸ್ವರೂಪಕ್ಕೆ ಅದಕ್ಕೆ ಪರಬ್ರಹ್ಮ ಅಂತೇಳಿ ಹೆಸರು ಪ್ರಕೃತಿ ಪುರುಷ ಆದ ಯಾವ ಭೇದ ಭಾವಗಳು ಅದಕ್ಕೆ ಇರಲಿಲ್ಲ ಪರಬ್ರಹ್ಮ ಹೆಸರಿನಿಂದ ಸಚ್ಚಿದಾನಂದ ಸ್ವರೂಪನಾಗಿ ಪ್ರಕಾಶಿಸ್ತಾ ಇದ್ದ ಅದೇನಾಯಿತು ಆ ಪರಬ್ರಹ್ಮ ಅಥವಾ ಅವನು ಅನಂತರ ಸೃಷ್ಟಿಕಾಲದಲ್ಲಿ ಯಾವ ವಿಕಾರವಿಲ್ಲದವನು ಕೂಡ ತನ್ನ ಮಾಯೆಯಿಂದ ಸಗುಣನು ದಿವ್ಯವಾದಂಥ ಆಕಾರವುಳ್ಳವನು ಅಭವತ್ ಸಗುಣ ಸಹ ಅಪಿ ದ್ವಿರೂಪ ಎರಡು ರೂಪಗಳು ಶಕ್ತಿಮಾನ್ ಪ್ರಭು ಸೋಮ ದಿವ್ಯಾಕೃತಿ ವಿಪ್ರ ಸೋಮೋ ದಿವ್ಯಾಕೃತಿರ್ವಿಪ್ರ ನಿರ್ವಿಕಾರಿ ಪರಾತ್ಪರ ಅದು ನಿರ್ವಿಕಾರವಾದದ್ದು ಪರಾತ್ಪರವಾದದ್ದು ಅಂದರೆ ಪರಾ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠವಾದದ್ದು ಆದರೂ ಅಂತಹ ದಿವ್ಯಾಕೃತಿ ಅದು ಆಕಾರವಿಲ್ಲದ್ದಾಗಿದ್ದರೂ ಕೂಡ ಏನಾಯಿತು ಸೋಮಃ ಸಹಿತವಾಗಿ ಅಂದರೆ ಶಕ್ತಿ ಸಹಿತವಾಗಿ ಅಂದರೆ ಎರಡಾಯಿತು ಒಂದಿದ್ದು ದಿವ್ಯವಾದ ಆಕಾರವು ಸರ್ವೋತ್ಕೃಷ್ಟವಾದಂಥ ಈಶ್ವರನಾದ ಮೊತ್ತ ಮೊದಲಿಗೆ ಆ ಈಶ್ವರನ ಶರೀರದ ಎಡಭಾಗದಿಂದ ವಿಷ್ಣು ಜನಿಸಿದ ತಸೇ ವಾಮಾಂಗಜೋ ವಿಷ್ಣುರ್ಬ್ರಹ್ಮಹಂ ದಕ್ಷಿಣಾಂಗಜ ರುದ್ರೋ ಹೃದಯತೋ ಜಾತೋ ಅಭವಚ್ಯ ಮುನಿಸ್ತಮ ಆ ಈಶ್ವರನ ಶರೀರದ ಎಡಭಾಗದಿಂದ ವಿಷ್ಣು ಜನಿಸಿದ ಬಲಭಾಗದಿಂದ ಬ್ರಹ್ಮನಾದ ಜನಿಸಿದೆ ರುದ್ರನು ಹೃದಯದಿಂದ ಜನಿಸಿದ ರುದ್ರೋ ಹೃದಯತಃ ಜಾತಃ ಅಭವಚ ಮುನಿಸತ್ತಮ ಈ ರೀತಿಯಾಗಿ ಸೃಷ್ಟಿಯಾಯಿತು ಮನುಷ್ಯೇಷ್ಟನೇ ಸೃಷ್ಟಿಕರ್ತಾಭವಂ ಬ್ರಹ್ಮ ವಿಷ್ಣು ಬ್ರಹ್ಮನಾದನನ್ನು ಸೃಷ್ಟಿಕರ್ತನಾದ ವಿಷ್ಣು ಪಾಲನಕಾರಕಃ ವಿಷ್ಣು ಪಾಲನಕರ್ತೃವಾದ ಲಯಕರ್ತ ಸ್ವಯಂ ರುದ್ರ ಸ್ಥ್ರಿಧಾಭೂತ ಸದಾಶಿವ ರುದ್ರನು ಪ್ರಳಯಕರ್ತನಾದ ಹೀಗೆ ತ್ರಿಧಾಭೂತ ಸದಾಶಿವ ಶಿವನು ಸದಾಶಿವನು ಮೂರು ರೂಪಗಳನ್ನು ಧರಿಸಿದ ಮೊದಲು ದ್ವಿರೂಪನಾಗಿ ಅಂದರೆ ಶಕ್ತಿಮಾನ್ ಶಕ್ತಿಯಿಂದ ಒಳಗೂಡಿ ತನ್ನ ಮಾಯನ್ನು ಆಶ್ರಯಿಸಿ ಈಶ್ವರ ಸಾಕಾರನಾಗಿ ಆ ಪರಮೇಶ್ವರನಿಂದ ಅವನ ಎಡಭಾಗದಿಂದ ವಿಷ್ಣು ಬಲಭಾಗದಿಂದ ಬ್ರಹ್ಮನು ಜನಿಸಿ ಹೃದಯದಿಂದ ರುದ್ರನು ಜನಿಸಿದರೂ ಇವರು ಅನುಕ್ರಮವಾಗಿ ಪಾಲನಕರ್ತರು ಸೃಷ್ಟಿಕರ್ತರು ಮತ್ತು ಲಯಕರ್ತೃಗಳಾದರು ಹೀಗೆ ಮೂರು ರೂಪಾಯಿತು ರುದ್ರನಿಂದ ಅಥವಾ ಸದಾಶಿವನಿಂದ ಮೂರು ರೂಪಾಯಿತು ತಮೇವಾಹಂ ಸಮಾರಾಧ್ಯ ಬ್ರಹ್ಮ ಲೋಕಪಿತಾಮಹ ಪ್ರಜಾಸ್ಸರ್ಜ ಸರ್ವಾಸ್ತಾ ಸುರಸುರ ನರಾಧಿ ನರಾಧಿ ಲೋಕಪಿತಾಮ ಲೋಕಪಿತಮಹ ಎನಿಸಿದಂಥ ನಾನು ಆ ಸದಾಶಿವನನ್ನು ಆರಾಧಿಸಿ ತಮ್ ಏವ ಅಹಂ ಸಮಾರಾಧ್ಯ ಅವನನ್ನು ಚೆನ್ನಾಗಿ ಆರಾಧಿಸಿ ಬ್ರಹ್ಮ ಲೋಕಪಿತಮಹ ಲೋಕಪಿತಮಹನಾದ ಬ್ರಹ್ಮನಾದ ನಾನು ಪ್ರಜಾ ಸಸರ್ಜ ಎಲ್ಲ ಪ್ರಜೆಗಳನ್ನು ಸೃಷ್ಟಿ ಮಾಡಿದೆ ಸರ್ವಾ ತಾಹ ಸುರಸುರ ದೇವತೆಗಳು ಅಸುರು ರಾಕ್ಷಸರು ಮನುಷ್ಯರು ಮೊದಲ ಎಲ್ಲ ಪ್ರಜೆಗಳನ್ನು ನಾನು ಅವನ ಅನುಗುಣದಿಂದ ಸೃಷ್ಟಿ ಮಾಡಿದೆ ಸೃಷ್ಟ್ವ ಪ್ರಜಾಪತೀನ್ ದಕ್ಷ ಪ್ರಮುಖಾನ್ ಸುರಸಮಾನ್ ಅಮನ್ಯಂ ಸುಪ್ರಸನ್ನೋಹಂ ನಿಜಂ ಸರ್ವ ಮಹೋನ್ನತಂ ದಕ್ಷಿಣೆ ಪ್ರಜಾಪತಿಗಳನ್ನು ದೇವತೆಗಳನ್ನು ಎಲ್ಲ ಸೃಷ್ಟಿ ಮಾಡಿ ಅದರಿಂದ ನಾನೇ ಸರ್ವಶ್ರೇಷ್ಠ ಅಂತ ಗರ್ವಿಷ್ಠನಾದೆ ಯಾಕಂದರೆ ಅಷ್ಟೆಲ್ಲವನ್ನು ಸೃಷ್ಟಿ ಮಾಡಿ ಆಗುವಾಗ ನನಗೆ ಗರ್ವ ನಾನೇ ಮಾಡಿದ್ದು ಅಂತೇಳಿ पुलहं मरीचिमस्ंगिसौ क्रत क्रतु वसी नारद दक्षि भृगुंचे महाप्रभूं मरीचिअत्रिपुल पुस्तर क्रतु मुनि वसीष्ठ नारद दक्षृगु ಇವರೇ ನಾನು ಸೃಷ್ಟಿರ್ತಕ್ಕಂಥ ಸೃಷ್ಟಿಸಿದಂತಹ ಒಂಬತ್ತು ಜನ ಪ್ರಜಾಪತಿಗಳು ಮತ್ತು ನನ್ನ ಮಾನಸಪುತ್ರರು ಬ್ರಹ್ಮಹಂ ಮಾನಸಾನ್ ಪುತ್ರಾನ್ ಅಸರ್ಜಂ ಚ ಪುತ್ರಾನ್ ಸಸರ್ಜಂಥ ಅಸರ್ಜಂ ಚುನೇ ತದಾ ಮನ್ಮನಸೋ ಜಾತಾಚಾರೂಪಾವರಾಂಗಣ ಈಗ ಇವರು ನೋಡಿ ನವಪ್ರಜಾಪತಿಗಳು ನವಬ್ರಹ್ಮರು ಅಂತೇಳಿ ಹೇಳ್ತಾರೆ ಯಾರೆಲ್ಲ ಮರೀಚಿ ಅತ್ರಿ ಪುಲಃ ಪುಲಸ್ತ್ಯ ಅಂಗಿರಸ್ಸು ಕ್ರತು ವಸಿಷ್ಠ ನಾರದ ದಕ್ಷ ಭೃಗು ಅಂತೇಳಿ ಮರೀಚಿಂ ಅತ್ರಿ ಪುಲಹಂ ಪುಲಸ್ತ್ಯಿರಸೌ ಕ್ರತಂ ವಸಿಷ್ಠ ನಾರದಂ ದಕ್ಷಣಂ ಭೃಗು ಚೇತಿ ಮಹಾಪ್ರಭೂ ಬ್ರಹ್ಮಹಂ ಮಾನಸಾನ್ ಪುತ್ರಾ ಸರ್ಜನ್ ಚುನಿ ಸದಾ ಮನ್ಮನಸೋ ಜಾತ ಚಾರುರೂಪಾವರಾಂಗನಾ ಇವರು ಇಲ್ಲಿ ಹತ್ತು ಜನ ಆಗ್ತಾರೆ ಒಟ್ಟಿಗೆ ಅದೇ ನಾರದ ಮುನಿಯೇ ಹಿಂದೆ ಹೇಳಿದ ಮಾನಸ ಸೃಷ್ಟಿಸಿದ ಸಮಯದಲ್ಲಿಯೇ ನನ್ನ ಮನಸ್ಸಿಂದ ಸುಂದರವಾದಂತಹ ರೂಪವುಳ್ಳಂತಹ ಅವರು ಉತ್ತಮ ಸ್ತ್ರೀ ಜನಿಸಿದ್ಲು ಇವರು ಹತ್ತು ಜನ ಮಾನಸಪುತ್ರ ಬ್ರಹ್ಮ ಮಾನಸ ಪುತ್ರರು ಅದಾದ ನಂತರ ಅವಳು ಸುಂದರವಾದ ಸ್ತ್ರೀ ಹುಟ್ಟಿದ್ಲು ನಾಂನ ಸಂಧ್ಯಾತಿ ವಿಖ್ಯಾತ ಸಾಯಂ ಸಂಧ್ಯಾ ಜಯಂತಿಕಾ ಅತೀವ ಸುಂದರೀ ಮುನಿ ಚೇತೋ ವಿಮೋಹಿನಿ ಆ ಸ್ತ್ರೀಯು ಸಂಧ್ಯಾಂತ್ರ ಪ್ರಸಿದ್ಧರಾಗಿದ್ದಾಳೆ ಮತ್ತು ಅವಳಿಗೆ ಸಾಯಂ ಸಂಧ್ಯಾ ಜಯಂತಿಕಾ ಎಂಬಂತಹ ಹೆಸರುಗಳು ಕೂಡ ಇವೆ ಆ ರಮಣಿಯು ಮುನಿಗಳ ಮನಸ್ಸನ್ನು ಕೂಡ ಅಪಹರಿಸ್ತಕ್ಕಂಥ ಸು ಸೌಂದರ್ಯವುಳ್ಳವಳಾಗಿದ್ಲು ನ ತಾದೃಶಿ ದೇವಲೋಕೆ ನಮರ್ತ್ಯೆ ನರಸಾತಲೇ ಕಾಲತ್ರಯೇ ಪಿವೈನಾರೀ ಸಂಪೂರ್ಣ ಗುಣಶಾಲಿನೀ ಸಕಲ ಸ್ತ್ರೀ ಗುಣಗಳಿಂದ ಕೂಡಿದ ಆ ಸುಂದರಿ ಸ್ವರ್ಗದಲ್ಲಿಯೂ ಭೂಲೋಕದಲ್ಲಿಯೂ ಪಾತಾಳದಲ್ಲಿಯೂ ಅಂದರೆ ನಾಗಲೋಕದಲ್ಲಿಯೂ ಕೂಡ ಇಲ್ಲ ಇರಲಿಲ್ಲ ಹಿಂದೆಯೂ ಇರಲಿಲ್ಲ ಮುಂದೆಯೂ ಜನಿಸಲಾರವಳು ಹಾಗೇ ದೃಷ್ಟವಾಹಂತಂ ಸಮಯ ಚಿಂತಯನ್ ಹೃದಯ ಸುದ್ಗತಯ್ಚ ಸೃಷ್ಟಾರೋ ಮರೀಚಿಯಾದ್ಯತ್ಸುತ ಅಷ್ಟು ಸುಂದರಿಯಾದ ಸಂಧಿಯನ್ನು ನೋಡಿ ನಾನು ದಕ್ಷ ಮರೀಚಿ ಮೊದಲ ನನ್ನ ಪುತ್ರರೂ ಸಹ ಕಾಮಪರವಶರಾಗಿ ಮನಸ್ಸಿನಲ್ಲಿಯೇ ಚಿಂತಿಸತೊಡಗಿದೆವು ಏಂಚಿಂತೆಯ ಚಿಂತೆಯತೋ ಮೇಹಿ ಬ್ರಹ್ಮಣೋ ಮುನಿಸಮ ಮಾನಸಃಪುರುಷೋ ಮಂಜುರಾವಿರ್ಭೂತೋ ಮಹಾದ್ಭುತ ಹೀಗೆ ನಾನು ಚಿಂತಿಸ್ತಾ ಇದ್ದಾಗ ನನ್ನ ಮನಸ್ಸಿಂದ ತುಂಬ ಸುಂದರನು ಆಶ್ಚರ್ಯಕರನ್ನು ಅಂತ ಪುರುಷನೋರು ಜನಿಸಿದೆ ಕಾಂಚನೀಕೃತಜಾತಾ ಪೀನೋರಸ್ಕಸ್ಸು ನಕ ಸೂರ್ತೋರು ಕಟಿ ನೀಲವೆಲಿತಕೇಶ ಲಗ್ನಭ್ರೋ ಯುಗಲೋ ಲೋಲ ಪೂರ್ಣಚಂದ್ರ ನಿಭಾನ ಕಪಾಟಾಯತನ ಕಪಾಟಾತ ಸದ್ವಕ್ಷೋಮ ರಾಜುರುಷ ಹೇಗಿದ್ದ ಅಂತ ಹೇಳಿದರೆ ಕಾಂಚನೀಕೃತಜಾ ಜಾತಃ ಸುವರ್ಣದಂತೆ ಬೆಳಗ್ತಕ್ಕಂಥ ಶರೀರಕಾತಿಯಿಂದ ಒಪ್ಪುತ್ತಿದ್ದಂತಹ ಪೀನೋಸ್ಕಃ ಉನ್ನತವಾದ ಭುಜ ಎದೆ ಸುನಾಸಿಕ ಸುಂದರವಾದ ನಾಸಿಕಾ ಮೂಗು ಸುರುತ್ತ ಉರು ಕಟಿ ಜಂಘೋ ತುಮ್ ತುಂಬಿಕೊಂಡಿದ್ದಂತಹ ದುಂಡ್ ದುಂಡನೆಯಾಗಿರ್ತಕ್ಕಂತಹ ತೊಡೆ ಸೊಂಟ ಮೊಳಕಾಲು ಸುವೃತ್ತ ಊರು ಅಂದರೆ ಸುಂದರವಾದ ತುಂಬಿಕೊಂಡಿದ್ದಂತಹ ದುಂಡನೆಯ ಊರು ತೊಡೆ ಕಟಿ ಸೊಂಟ ಜಂಗೆ ಮೊಣಕಾಲು ನೀಲ ವೇಲಿತ ಕೇಶರ ವಕ್ರವು ಕಪ್ಪನಾಗಿರುವಂಥದ್ದು ಅಂತ ತಲೆ ಕೂದಲು ವೇಲಿತ ಹಾಗೂ ನೀಲ ಅಂತ ಕೇಶರ ಕೂದಲುಳ್ಳವು ಕೇಶ ಲಗ್ನಭ್ರೂಯುಗ ಲೋ ಲೋಲಹ ಹುಣ್ಣಿಮೆ ಚಂದ್ರನಂತಿರ್ತಕ್ಕಂಥ ಮುಖ ಪೂರ್ಣ ಚಂದ್ರ ನಿಭಾನನ ಲಗ್ನ ಭ್ರೂಯುಗರಹ್ ಎರಡು ಭ್ರೂ ಹುಬ್ಬುಗಳು ಸುಂದರವಾದಂಥ ಹುಬ್ಬುಗಳು ಒಂದಕ್ಕೊಂದು ಸೇರಿ ಇರ್ತಕ್ಕಂಥ ಹುಬ್ಬುಗಳು ಅಂತೇಳಿ ಲಗ್ನ ಭ್ರೂ ಎರಡು ಹುಬ್ಬುಗಳು ಪರಸ್ಪರ ಸೇರಿ ಇರತಕ್ಕಂತಹ ದಪ್ಪನೆಯ ಲೋಲಹ ಸುಂದರನಾದಂತಹ ಪೂರ್ಣಚಂದ್ರ ನಿಭಾನನಃ ಪೂರ್ಣಚಂದ್ರನಂತಹ ಮುಖ ವಿಶಾಲವು ದೃಢವೂ ಆದಂತಹ ಎದೆ ಕಪಾಟ ಆಯತ ಸದ್ವಕ್ಷೋ ಹ್ಞೂ ಒಳ್ಳೆ ಉತ್ತಮವಾದ ಎದೆ ವಿಶಾಲವಾದ ಕಪಾಟ ಆಯತ ವಿಸ್ತಾರವಾದಂಥ ಅಂದರೆ ಆಯತ ಕಪಾಟ ದೃಢವಾದಂತಹ ಹಾಗೆ ಕಪಾಟ ಅಂತ ಬಂದದ್ದು ಅಂದರೆ ದೃಢವಾದಂಥದ್ದೊಂದು ರಕ್ಷಣೆ ನಮ್ಮ ಸಂಪತ್ತನ್ನ ರಕ್ಷಣೆ ಮಾಡಿಡಲಿಕ್ಕೆ ದೃಢವಾಗಿ ಹಣವನ್ನು ಕಪಾಟು ಹಾಗೆಯೇ ರೋಮರಾಜ ವಿರಾಜ್ ಇತಃ ಆ ಸುಂದರವಾದ ರೋಮ ರಾಜುಗಳು ಬಹು ಇವುಗಳಿಂದ ಬಹು ಸುಂದರ ಪುರುಷನಾಗಿ ಅವನು ಪ್ರಕಾಶಿಸ್ತಾ ಇದ್ದ ಅಂಥವನು ಕಾಣಿಸಿಕೊಂಡ ಅಭ್ರಮಾತಂಗ ಪೀನೋ ನೀ ಆ ರಕ್ತಪಾಣಿ ನಯನ ಮುಖಪಾದಕರೋದ್ಭವ ಕ್ಷೀಣಮಧ್ಯಶ್ಚಾರು ದಂತ ಪ್ರಮತ್ತ ಗಜಬಂಧನ ಪ್ರಫುಲ್ಲ ಪದ್ಮವತ್ರಾಕ್ಷ ಕೇಸರ ಘ್ರಾಣತರ್ಪಣ ಕಂಬುಗ್ರೀವೋ ಮೀನಕೇತು ಪ್ರಾಂಶುರ್ಮಕರವಾಹನ ಪುಷ್ಪಾ ಪಂಚಪುಷ್ಪಾಯುಧೋ ವೇಗಿ ಪುಷ್ಪ ಕೋದಂಡಮಂಡಿತ ನೋಡಿ ಇಷ್ಟೆಲ್ಲ ವಿವರಣೆಗಳನ್ನು ವರ್ಣನೆಯನ್ನು ಕೊಡ್ತಾರೆ ಅವನ ಸೌಂದರ್ಯವನ್ನು ಅವನಿಗೆ ಐರಾವತದಂತೆ ಉನ್ನತವೂ ಶುಭ್ರವೂ ಆಕಾರ ಇತ್ತಂತೆ ಅಭ್ರಮಾತಂಗಕ ಆಕಾರ ಮಾತಂಗಂದರೆ ಆನೆ ಪೀನು ನೀಲ ಸುವಾಸಕ ನೀ ಪೀನಾ ಅಂದರೆ ಉನ್ನತವಾದ ನೀಲ ಸುಂದರವಾದ ಬಟ್ಟೆ ವಾಸ ಅಂದರೆ ಬಟ್ಟೆ ಸುವಾಸಕ ಉನ್ನತವಾದ ಒಳ್ಳೆಯ ಬಟ್ಟೆ ಸುಂದರವಾದಂಥ ಪೀನಾ ಅಂದರೆ ಉನ್ನತವಾದ ಎತ್ತರವಾದ ನಿಲುವು ಅವನದು ಶರೀರ ನಿರಾವುದಂತೆ ಆಮೇಲೆ ಆ ರಕ್ತ ನಯನ ಮುಖಪಾದ ಕರೋದ್ಭವ ಅವನ ಕೆಂಪಾಗಿದ್ದವು ಯಾವುದೆಲ್ಲ ಪಾಣಿ ಕೈಗಳು ಅಂಗೈಗಳು ಕೆಂಪಾಗಿದ್ದವು ನಯನ ಕಣ್ಣುಗಳು ಮುಖ ಆಮೇಲೆ ಪಾದ ಕರ ಅಂಗೈ ಕಣ್ಣುಗಳು ಮುಖ ಅಂಗಾಲು ಉಗುರುಗಳು ಕರೋದ್ಭವ ಉಗುರು ಕರದಿಂದ ಹುಟ್ಟಿದ್ದು ಇದೆಲ್ಲ ಆರಕ್ತವಾಗಿತ್ತು ಅಂತ ಕೆಂಪ ಕೆಂಪಾಗಿತ್ತು ಕ್ಷೀಣ ಮಧ್ಯಶಾರದಂತಹ ಕ್ಷೀಣನಾಡು ಸಪುರವಾದಂಥ ಸೊಂಟ ಆಮೇಲೆ ಚಾರು ದಂತಹ ಸುಂದರವಾದ ದಂತಪಂಕ್ತಿ ಹಲ್ಲುಗಳು ಪ್ರಮತ್ತ ಗಜಬಂಧನ ಕೊಬ್ಬಿದ ಸಲಗದಂತೆ ಉನ್ನತವಾದಂಥ ಶರೀರ ಕೊಬ್ಬಿದ ಗಜವನ್ನು ಕಟ್ಟಿದ ಕಟ್ಟಿಹಾಕಿದ ಹಾಗೆ ಇದ್ದವನು ನೋಡುವಾಗ ಪ್ರಫುಲ್ಲ ಪದ್ಮಪತ್ರಾಕ್ಷಃ ಕೇಸರ ಘ್ರಾಣ ತರ್ಪಣ ಹ್ಞೂ ಅರಳಿದ ಕಮಲದಂತಿರ್ತಕ್ಕಂತಹ ಕಣ್ಣುಗಳು ಆಮೇಲೆ ಸಂಪಿಗೆ ಅಂತ ಇರ್ತಕ್ಕಂತಹ ನಾಸಿಕ ಮೂಗು ಕೇಸರ ಘ್ರಾಣ ಘ್ರಾಣ ಅಂದರೆ ಮೂಗು ತರ್ಪಣ ಸಂಪಿಗೆ ಅಂತ ಇರ್ತಕ್ಕಂಥ ನಾಸಿಕ ಇವುಗಳು ಅವನ ಸೌಂದರ್ಯ ಮತ್ತಷ್ಟು ಹೆಚ್ಚಿಸ್ತಾ ಆಮೇಲೆ ಕಂಬುಗ್ರೀವಹ ಮೀನಕೇತು ನೋಡಿ ಅವನು ಸುವಾಸನೆಯಿಂದ ಕೇಸರ ಪುಷ್ಪಗಳನ್ನು ಧರಿಸಿ ಅದರ ಸುವಾಸನೆಯನ್ನು ಸುತ್ತಲು ಹರಡುತ್ತಾ ಇದ್ದ ಪುಷ್ಪ ಪಂಚಪುಷ್ಪಾಯುಧೋ ವೇಗಿ ಪುಷ್ಪ ಕೌದಂಡಮಂಡಿತ ಪ್ರಾಂಶು ಮಕರವಾಹನ ಕಂಠ ಕೇಸರ ಘ್ರಾಣತರ್ಪಣ ಅಂದರೆ ಸುವಾಸನೆಯ ಉಳ್ಳಂತಹ ಕೇಸರ ಪುಷ್ಪವನ್ನ ಧರಿಸಿ ಅದರ ಸುವಾಸನೆಯನ್ನು ಸುತ್ತಲು ಹರಡುತ್ತಾ ಇದ್ದ ಅಂಥೇಳಿ ಕಂಬುಗ್ರೀವ ಕಂಬು ಅಂದರೆ ಶಂಖ ಶಂಖದಂತಹ ಕಂಠ ಆಮೇಲೆ ಅಲ್ಲಿ ಶಂಖದ ಆಕಾರದ ಕುತ್ತಿಗೆಂತಲೂ ಆಗ್ತದೆ ಇನ್ನೊಂದು ಕಂಠ ಅಂದರೆ ಧ್ವನಿ ಶಂಖದಂತಹ ನಾದ ಉಳ್ಳವ ಸ್ವರ ಮೀನಕೇತು ಎತ್ತರವಾದ ಶರೀರ ಇತ್ತು ಮೊಸಳೆ ಅಥವಾ ಮೀನಿನ ಧ್ವಜ ಅವನದ್ದು ಮೀನಕೇತು ಹೂ ಮಕರ ವಾಹನ ಹ್ಞೂ ಮೊಸಳೆ ವಾಹನ ಮನ್ಮಥ ಮೀನಕೇತು ಅಂದರೆ ಮೀನ ಧ್ವಜ ವೇಗವಾದಂತಹ ಕಾರ್ಯ ವೇಗಿ ಪಂಚಪುಷ್ಪಾಯುಧ ಅವನ ಆಯುಧ ಏನು ಪಂಚಪುಷ್ಪಗಳು ಇವುಗಳ ಹೂವಿನ ಐದು ಬಾಣಗಳು ಇವುಗಳನ್ನು ಮತ್ತೆ ಧನುಸ್ಸು ಪುಷ್ಪ ಕೋದಂಡ ಮಂಡಿತ ಹೂವಿನದ್ದೇ ಕೋದಂಡ ಧನುಸ್ಸು ಇವುಗಳನ್ನೆಲ್ಲ ಧರಿಸಿ ಇದ್ದಾ ಅಮರ ಅಮರಕೋಶದಲ್ಲಿ ಹೀಗೆ ಹೇಳಿದೆ ಅಂದರೆ ಈ ಪಂಚ ಪುಷ್ಪಗಳು ಯಾವ್ಯಾವುದು ಅವನ ಮನ್ಮಾಥನ ಬಾಣಗಳು ಅಂಥೇಳಿ ಪಂಚಪುಷ್ಪಗಳು ಪುಷ್ಪ ಬಾಣ ಶರಗಳು ಪುಷ್ಪ ಅರವಿಂದ ಮಶೋಕಂಚ ಚೂತಂಚ ನವಮಲ್ಲಿಕಾ ನೀರೋತ್ಪಲಂಚ ಪಂಚ ಇತಿ ಪಂಚಬಾಣಸ ಸಹಾಯಕ ಅಂಥೇಳಿ ಅವನಿಗೆ ಪಂಚಬಾಣ ಅಂತೇಳಿ ಹೆಸರು ಅವನ ಸಹಾಯಕಗಳು ಶರಗಳು ಯಾವುದೆಲ್ಲ ಐದು ಅಂತೇಳಿದರೆ ಅರವಿಂದ ಅಶೋಕ ಚೂತ ಅಂದರೆ ಮಾವು ಚೂತ ಅಂತೇಳಿ ಮಾವಿನ ಹೂ ಆಮ್ರ ನವಮಲ್ಲಿಕಾ ಮಲ್ಲಿಗೆ ಹೊಸ ಮಲ್ಲಿಗೆ ಅಂದರೆ ಮಲ್ಲಿಗೆ ಮೊಗ್ಗು ನೀಲೋತ್ಪಲ ನೀಲ ತಾವರೆ ಇವುಗಳು ಐದು ಅವನ ಬಾಣಗಳು ಅಂತೇಳಿ ಪುಷ್ಪಗಳ ಒಂದು ಲೆಕ್ಕಾಚಾರದಲ್ಲಿ ಇನ್ನು ಪುರಾಣದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಸಮ್ಮೋಹನೋನ್ಮಾದನೆಯ ಸಂಮೋಹ ಮತ್ತೆ ಉನ್ಮಾದ ಸಮ್ಮೋಹನೋನ್ಮಾದನೆ ಚೋಷಣಸ್ಥಾಪನ ತಥ ಸ್ತಂಭನಶ್ಚೇತಿ ಕಾಮಸ್ ಪಂಚಬಾಣ ಪ್ರಕೀರ್ತಿತಃ ಐದು ರೀತಿಯ ಇಫೆಕ್ಟ್ ಪರಿಣಾಮಗಳು ಅಥವಾ ಐದು ರೀತಿಯ ಭಾವವಿಕಾರಗಳು ಏನಾಗ್ತದೆ ಅಂಥೇಳಿ ಅವನ ಪಂಚಬಾಣಗಳಿಂದ ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀತ್ಪಲ ಇವುಗಳ ಇವುಗಳು ಇವುಗಳ ಪ್ರಭಾವದಿಂದ ಸಂಮೋಹನ ಅಂದರೆ ವಶೀಕರಣ ಉನ್ಮಾದನ ಉನ್ಮಾದ ಉದ್ವೇಗ ಆಗತಕ್ಕಂಥದ್ದು ಆಮೇಲೆ ಶೋಷಣ ಕಾಮ ಪ್ರಭಾವದಿಂದ ಒಣಗತಕ್ಕಂಥದ್ದು ಶೋಷಣ ಅಂದರೆ ಮುಖ ಬಾಯಿಯಲ್ಲಿ ಒಣಗತಕ್ಕಂಥದ್ದು ಆ ಉದ್ವೇಗದಿಂದ ಉನ್ಮಾದದಿಂದ ಆಮೇಲೆ ತಾಪನ ಬಿಸಿ ಮೈ ಬಿಸಿ ಇರತಕ್ಕಂಥದ್ದು ಸ್ತಂಭನ ಆಮೇಲೆ ಸ್ಥಿರವಾಗಿ ಅಲ್ಲೇ ಮನಸು ನೆಟ್ಟ ಮನಸು ನೆಟ್ಟ ಇಂದ್ರಿಯಗಳು ಇರತಕ್ಕಂಥದ್ದು ಅದೊಂದೇ ವಿಷಯದಲ್ಲಿ ಸ್ತಂಭನ ಇವು ಐದು ಅದರ ಪರಿಣಾಮಗಳು ಅಂದರೆ ಇನ್ನೊಂದು ರೀತಿ ಹೇಳ್ತಾರೆ ಐದು ಇಂದ್ರಿಯಗಳ ಮೇಲೂ ಕೂಡ ಪರಿಣಾಮ ಬೀರತಕ್ಕಂಥದ್ದು ಹಾಗೆ ಪಂಚಶರಗಳು ಅಂತೇಳಿ ಐದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಐದು ಜ್ಞಾನೇಂದ್ರಿಯಗಳ ಮೇಲೂ ಕೂಡ ಇದು ಪರಿಣಾಮ ಬೀರ್ತಕ್ಕಂಥದ್ದು ಪಂಚಬಾಣಗಳು ಅಂತೇಳಿ ಮನ್ಮಥನ ಈ ರೀತಿಯಾಗಿ ಪುರಾಣ ಬೇರೆ ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ಹೇಳ್ತಾರೆ ಹಾಗೆಯೇ ಇಲ್ಲಿಗ ಅಂತಹ ಒಬ್ಬ ಪುರುಷ ತೋರಿ ಕಾಂತ ಕಟಾಕ್ಷಪಾತೇನ ಭ್ರಾಮಯನ್ ಅಯನದ್ವಯಂ ಸುಗಂಧಿ ಮಾರುತೋತಾತ ಶೃಂಗಾರ ರಸಸೇವಿತಃ ಅತೀತ ದೃಷ್ಟಿಗಳನ್ನು ಚಲಿಸುತ್ತಾ ಕಣ್ಣುಗಳು ಎರಡನ್ನ ಸುಂದರವಾಗಿ ತಿರುಗಿಸ್ತಾ ಇದ್ದ ಕಟಾಕ್ಷಪಾತೇನ ಕಾಂತ ಅತ್ಯಂತ ಆಕರ್ಷಕವಾಗಿದ್ದ ಭ್ರಾಮಯ್ಯನ್ ನಯನದ್ವಯಂ ಕಣ್ಣುಗಳನ್ನು ಆಚೆಚೆ ಓಡಾಡಿಸುತ್ತ ಸುಗಂಧಿ ಮಾರುತೋತ ಅವನ ಶ್ವಾಸವೂ ಅತ್ಯಂತ ಪರಿಮಳದಿಂದ ಕೂಡಿತ್ತಂತೆ ಶೃಂಗಾರರಸೇವಿತಃ ಶೃಂಗಾರ ರಸಮಯನಾಗಿದ್ದ ಅವನು ನವರಸಗಳು ಶೃಂಗಾರ ಹಾಸ್ಯಕರುಣ ರೌದ್ರವೀರ ಭಯಾನಕ ಭೀಭತ್ಸ ಅದ್ಭುತ ಶಾಂತಾಶ್ಚ ನವನಾಟ್ಯ ರಸಸ್ಮೃತಾಹ ಅಂಥೇಳಿ ಹೇಳಿದ್ದಾರೆ ನಾಟ್ಯಶಾಸ್ತ್ರದಲ್ಲಿ ಭರತಮುನಿ ವಿರಚಿದಂತೆ ನಾಟ್ಯಶಾಸ್ತ್ರ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಶಾಂತ ಈ ಒಂಬತ್ತು ನವರಸಗಳು ಕಾವ್ಯದಲ್ಲಿ ಬರ್ತಕ್ಕಂಥ ಆ ರಸ ನವರಸಗಳಲ್ಲಿ ಆ ನವರಸಗಳಿಗೆ ನವಭಾವಗಳು ಕೂಡ ಇದೆ ಶೃಂಗಾರಕ್ಕೆ ರತಿ ಸ್ಥಾಯಿ ಭಾವಗಳು ಅಥವಾ ನವಭಾವಗಳು ಅಂತೇಳಿ ಹೇಳ್ತಾರೆ ಒಂಬತ್ತು ಶೃಂಗಾರಕ್ಕೆ ರತಿ ಅದರ ಭಾವ ಹಾಗೆ ಒಂದೊಂದಕ್ಕೆ ಇದೆ ಹ್ಞೂ ಹಾಸ್ಯಕ್ಕೆ ಇನ್ನೊಂದು ಹ್ಞೂ ಹೀಗೆ ಈ ಒಂಬತ್ತು ಈ ಒಂಬತ್ತು ರಸಗಳಲ್ಲಿ ಶೃಂಗಾರರಸವನ್ನೇ ಇವನು ಪ್ರಧಾನವಾಗಿ ಶೃಂಗಾರರಸಿಂದ ಕೂಡಿದವನಾಗಿದ್ದ ತಮ್ಮ ವೀಕ್ಷ ಪುರುಷ ಸರ್ವೇ ತಕ್ಷಾಧ್ಯ ಮತ್ಸುತಾಶ್ಚೇ ಔತ್ಸುಖ್ಯಂ ಪರಮಂ ಜಗ್ಮುಹು ವಿಸ್ಮಯವಿಷ್ಟ ಆ ಪುರುಷನನ್ನು ನೋಡಿ ದಕ್ಷಿಣ ಮೊದಲ ನನ್ನ ಪುತ್ರರು ತುಂಬ ಆಶ್ಚರ್ಯಗೊಂಡು ಪರಮ ಕುತೂಹಲವುಳ್ಳವರಾದರು ಅಭವದ್ವಿಕೃತ ಮತ್ಸುತಾಂ ಮನೋಧೃತ ಧೈರ್ಯ ನಾಯಿ ನೈವಲಭತ್ ತಾತ ನೈವ ಅಲಭತ್ ತಾತ ಕಾಮಕುಲಿತಚೇತಸಾಂ ಮಗನೇ ಆಗ ಮನ್ಮಥ ಅವಸ್ಥೆಯಿಂದ ಕೂಡಿರತಕ್ಕಂತಹ ಆ ದಕ್ಷಾದಿಗಳ ಮನಸ್ಸು ವಿಕಾರವನ್ನು ಹೊಂದಿ ತುಂಬ ಚಂಚಲವಾಯಿತು ಕಾಕುಲಿತ ಚೇತಸ ಅಭವತ್ ವಿಕೃತ ಮತ್ಸು ತಾಂ ಮನಃ ದೃತ ಬಹು ವೇಗನೆ ಚಂಚಲಾಯ್ ಮಾಂ ಸೋಪಿ ವೇದ ಸಂವೀಕ್ಷ್ಯ ಸೃಷ್ಟಾರಂ ಜಗತ್ಯ ಪುರುಷಪ್ರಾಹ ವಿನಯಾನತಕರ ಆ ಪುರುಷನು ಜಗತ್ಕರ್ತನೂ ಜಗತ್ಪತಿಯೂ ಆಗಿರತಕ್ಕಂತಹ ಮಾಡಿ ವಿನಯದಿಂದ ಕತ್ತನ್ನು ಬಗ್ಗಿಸಿ ನಿಂತು ಹೀಗೆ ಹೇಳಿದ ಪುರುಷ ಕಂಕರಿಷ್ಯಾಮ್ಯಹಂ ಕರ್ಮ ಬ್ರಹ್ಮನ್ ತತ್ರ ನಿಜಯ ಮಾನ್ಯೋದ್ಯಪುರುಷೋ ಯಸ್ಮದುಚಿತ ಶೋಭತೆ ವಿಧೇ ಓ ಬ್ರಹ್ಮನೇ ನಾನು ಯಾವ ಕಾರ್ಯನೂ ಮಾಡಬೇಕು ಅದರಲ್ಲಿ ನನ್ನನ್ನು ನಿಯಮಿಸು ಪುರುಷನು ತನಗೆ ಉಚಿತವಾದ ಕೆಲಸದ ನಿರತನಾಗಿದ್ದರೆ ಶೋಭಿಸ್ತಾನೆ ಆ ರೀತಿ ಪುರುಷತ್ವದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನೀಗ ಮಾನ್ಯ ಆಧ್ಯ ಪುರುಷ ಯಸ್ಮು ಉಚಿತ ಶೋಭತೆ ವಿಧೇ ಮತ್ತು ಅದೇ ನ್ಯಾಯವಾದದ್ದು ಕೂಡ ಅವನ ಅವನ ಕೆಲಸದಲ್ಲಿ ತೊಡಗಿರಬೇಕು ಪುರುಷನ ಕೆಲಸ ಏನು ಅಂತೇಳಿ ಅಭಿಧಾನ ಯೋಗ್ಯಂಚಮ ಅಭಿಧಾನಂಚ ಯೋಗ್ಯಂಚ ಸ್ಥಾನ ಪತ್ನೀಂಚ ತನ್ಮೇವದ ತ್ರಿಲೋಕೇಶವ ಸೃಷ್ಟ ಜಗತ್ತಾಂಪತಿ ಮೂರು ಲೋಕ ಬ್ರಹ್ಮನೇ ನನಗೆ ಯೋಗ್ಯವಾಗಿರತಕ್ಕಂಥ ಹೆಸರನ್ನು ವಾಸಸ್ಥಾನವನ್ನು ಪತ್ನಿಯನ್ನು ಕಲ್ಪಿಸು ಯಾಕಂತ ಹೇಳಿದರೆ ನೀನು ಈ ಜಗತ್ತಿಗೆ ಸೃಷ್ಟಿಕರ್ತನೂ ಒಡೆಯೇನು ಆಗಿದ್ದೀಯಾ ಹಾಗಾಗಿ ನೀನು ನನ್ನ ಕೇಳ್ತಾ ಇದ್ದೇನೆ ಬೇಡಿಕೊಳ್ತಾ ಇದ್ದೇನೆ ಬ್ರಹ್ಮೋ ವಾಚ ಪುರುಷಸ್ಯ ಮಹಾತ್ಮನಃ ಕ್ಷಣನ್ನ ಕಿಂಚಿತ್ ಪ್ರೋವಾಚ ಸ್ವಸ್ರಷ್ಟ ಅತಿ ಬ್ರಹ್ಮ ಹೇಳ್ತಾನೆ ಈ ರೀತಿಯಾದ ಪುರುಷನ ಮಾತುಗಳನ್ನು ಕೇಳಿ ತುಂಬ ಆಶ್ಚರ್ಯಗೊಂಡು ಸ್ವಲ್ಪ ಹೊತ್ತು ಏನನ್ನೂ ಹೇಳದೆ ಸುಮ್ಮನಾದೆ ಅಥ ಮನಸ್ಸು ಸಂಯಮ್ಯ ಸಮ್ಯಗುತ್ಸೃಜ್ಯ ವಿಸ್ಮಯ ಅವೋಚತ್ ಪುರುಷಂ ಪುರುಷ ಬ್ರಹ್ಮ ತತ್ಕಮಂಚ ಸಮಾವಹನ್ ಬಳಿಕ ಆಶ್ಚರ್ಯವನ್ನು ತ್ಯಜಿಸಿ ಮನಸ್ಸನ್ನು ಸ್ಥಿರ ಮಾಡಿಕೊಂಡು ಆ ಪುರುಷನ ಕುರಿತಿ ಹೀಗೆ ಹೇಳಿದೆ ಬ್ರಹ್ಮೋವಾ ಅನೈನ ತ್ವ ಸ್ವರುಪೇಣ ಪುಷ್ಪಪಣೈಶ್ಚ ಪಂಚಮೋನ್ ಪುರುಷಾಂ ಸ್ತ್ರೀಶ್ಚ ಕುರು ಸೃಷ್ಟಿಂ ಸನಾತನೆಯಲೈ ಪುರುಷನೇ ನಿನ್ನ ಈ ಸ್ವರೂಪದಿಂದ ಈ ಐದು ಪುಷ್ಪ ಅರವಿಂದ ಚೂತ ನವಮಲ್ಲಿಕ ಅರವಿಂದ ಅಶೋಕ ಚೂತ ನವಮಲ್ಲಿಕಾ ನೀಲೋತ್ಪಳ ಈ ಐದು ಪುಷ್ಪ ಬಾಣುಗಳೊಡನೆ ಸ್ತ್ರೀ ಪುರುಷರನ್ನು ಮೋಹಗೊಳಿಸುತ್ತಾ ಅನಾದಿಯಾದ ಈ ಸೃಷ್ಟಿಯನ್ನು ಬೆಳೆಸೋವನಾಗೂ ಸನಾತನೀಂ ಸೃಷ್ಟಿಂ ಕುರು ಮೋಹಯನ್ ಪುರುಷಾನ್ ಸ್ತ್ರೀಶ್ಚ ಪುರುಷ ಸ್ತ್ರೀಯರನ್ನೆಲ್ಲ ಮೋಹಿಸಿ ಮೋಹಗೊಳಿಸಿ ಅಸ್ಮಿನ್ ಜೀವಾ ದೇವಾದ್ಯಾೈಲೋಕೆ ಸಚರಚರೆ ಎಷ್ಯಂತ ನಮ ನ ಕ್ಷಮಸ್ತವ ಲಂಘನೀ ಸ್ಥಾವರ ಜಮಾತ್ಮ ಆಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಇರತಕ್ಕಂಥ ದೇವತೆಗಳೇ ಮೊದಲಾದ ಜೀವರೆಲ್ಲರೂ ಕೂಡ ನಿನ್ನ ಅಧೀನರಾಗಿರ್ತಾರೆ ಅದನ್ನು ನಿನ್ನನ್ನು ಮೀರ್ಲಿಕ್ಕೆ ಆಗೋದಿಲ್ಲ ಎ ಭವಿಷ್ಯತಿ ನಕ್ಷಮಾಹ ತವಲಂಗನಿ ಸಮರ್ಥರು ಸಕ್ಷಮರ ಆಗುವುದಿಲ್ಲ ದ ನಿನ್ನನ್ನು ಮೀರ್ಲಿಕ್ಕೆ ನಿನ್ನ ನಿಯಮವನ್ನು ಈ ವಿಷಯದಲ್ಲಿ ಅಸ್ಮಿನ್ ಯಾವುದರಲ್ಲಿ ಈ ಮೋ ನಿನ್ನ ಮೋಹಕ್ಕೆ ನಿನ್ನ ಮಾಯಾ ಮೋಹದ ಬಲೆಗೆ ಎಲ್ಲರೂ ಬೀಳ್ತಾರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅವರು ಅಂತೇಳಿ ಅಹಂವಾ ವಾಸುದೇವೋ ವಾ ಸ್ಥಾಣುರ್ವಾ ಪುರುಷೋತ್ತಮ ಭವಿಷ್ಯಾಮಸ್ತವ ವಶೇ ಇವನ್ನೇ ಪ್ರಾಣಧಾರಕಾ ನಾನು ಬ್ರಹ್ಮನು ವಾಸುದೇವನು ಪುರುಷೋತ್ತಮ ರುದ್ರನು ಸಹ ನಿನ್ನ ಅಧೀನರಾಗಿದ್ದೇವೆ ಎಂದ ಮೇಲೆ ಮಿಕ್ಕ ಸಾಮಾನ್ಯ ಪ್ರಾಣಿಗಳ ಮಾತೇನು ಪ್ರಚ್ಛನ್ನ ರೂಪೋ ಜಂತೂನ ಪ್ರವಿಶನ್ ಹೃದಯ ಸದಾ ಸುಖಹೇತುಸ್ವಯಂಭೂತ್ ಸೃಷ್ಟಿಂ ಗುರುಸನಾತನೀಂ ಅದೃಶ್ಯವಾದ ರೂಪದಿಂದ ಪ್ರಾಣಿಗಳ ಹೃದಯವನ್ನು ಪ್ರವೇಶ ಮಾಡಿ ಯೋಗ್ಯವಾಗಿ ಅವರಿಗೆ ಕಾಮಸುಖದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತಾ ಆ ಮೂಲಕ ಅನಾದಿಯಾದಂತಹ ಈ ಸೃಷ್ಟಿಯನ್ನು ವೃದ್ಧಿಗೊಳಿಸು ತ್ವತ್ಪುಷ್ಪಬಾಣಸ್ಯ ಸದಾ ಸುಖಲಕ್ಷ್ಯ ಮನೋ ಧೃತ ಸರ್ವೇಷಂ ಪ್ರಾಣಿ ನಿತ್ಯಂ ಸದಾ ಮದಕರೋ ಭವಾನ್ ಜನಗಳ ಮನಸ್ಸೇ ನಿನ್ನ ಪುಷ್ಪಬಾಣಗಳಿಗೆ ಸುಖವಾದ ಗುರಿ ಎಲ್ಲಾ ಪ್ರಾಣಿಗಳಿಗೆ ನಿತ್ಯವೂ ಕಾಮಸುಖವನ್ನು ಉಂಟು ಮಾಡುತ್ತಿರು ಇದೆ ತೇ ಸೃಷ್ಟಿ ಪ್ರಾವರ್ತಕಂ ಪುನಃ ನಾಮನ್ಯೇತೇ ವದಿಷ್ಯಂತ ಸುತ ತವ ತತ್ವತಃ ಲೈ ಪುರುಷನೇ ಈ ರೀತಿಯಾಗಿ ಸೃಷ್ಟಿಯನ್ನು ನಡೆಸತಕ್ಕ ಕಾರ್ಯವನ್ನು ಹೇಳಿದ್ದೇನೆ ನಿನ್ನ ನಿಜವಾದ ಹೆಸರನ್ನು ನನ್ನ ಮಾನಸ ಪುತ್ರರಾದ ಹೇಳ್ತಾರೆ ನಾಮನ್ ಏತೆ ಇವರು ಹೇಳ್ತಾರೆ ಅಂತೇಳಿ ಸುತಾ ಈ ಮಕ್ಕಳು ನನ್ನ ಮೇ ತವ ತತ್ವತಃ ನಿನ್ನ ಹೆಸರನ್ನು ತತ್ವತಃ ಹೇಳ್ತಾರೆ ನನ್ನ ಮಕ್ಕಳು ಬ್ರಹ್ಮೋವಾಚ ಇತ್ಯುಕ್ತ ಅಹಂ ಸುರಶ್ರೇಷ್ಠ ಸ್ವಸುತಾಂ ಮುಖಾನ್ ಚ ಆಲೋಕ್ಯ ಕ್ಷಣಂ ಬ್ರಹ್ಮ ಹೇಳ್ತಾನೆ ಅಲೇ ದೇವರ್ಷ್ಯೇ ಈ ರೀತಿಯಾಗಿ ನಾನು ಹೇಳಿ ದಕ್ಷಿಣೆ ಮೊದಲಾದ ಮಾನಸಪುತ್ರ ಮುಖವನ್ನು ನೋಡಿ ನನ್ನ ಆಸನವಾದ ಕಮಲದಲ್ಲಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತೆ ಇತಿ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ದ್ವಿತೀಯೋಧ್ಯಾಯ ಇಲ್ಲಿಗೆ ಶ್ರೀಶು ಪುರಾಣರುದ್ರ ಸಂಹಿತೆಯಲ್ಲಿ ಸತೀಖಂಡದಲ್ಲಿ ಮನ್ಮಥೋತ್ಪತ್ತಿ ಅನ್ನತಕ್ಕಂತಹ ಎರಡನೇ ಅಧ್ಯಾಯ ಮುಗೀತು ಹೆಸರು ಇನ್ನೂ ಇಡಲಿಲ್ಲ ಹಾಗಾಗಿ ಮನ್ಮಥ ಅಂತೇಳಿ ಮನವನ್ನು ಮಥಿಸತಕ್ಕಂಥವ ಒಂದೊಂದು ಮಾಡತಕ್ಕಂತ ಮಾಡತಕ್ಕಂಥ ಕರ್ಮವನ್ನು ಆಧರಿಸಿ ಅದಕ್ಕೊಂದೊಂದು ಹೆಸರು ಕೊಡ್ತಾರೆ ಇವರು ದಕ್ಷಾದಿಗಳು ಮುಂದೆ ಮುಂದಿನ ಅಧ್ಯಾಯದಲ್ಲಿ ಇಲ್ಲಿಗೆ ಎರಡನೇ ಅಧ್ಯಾಯ ಮುಗಿಯಿತು ಮುಂದಿನ ಒಂದು ಇದನ್ನು ಮೂರನೇ ಅಧ್ಯಾಯವನ್ನು ನಾವು ಮುಂದೆ ನೋಡಲಿಕ್ಕಿದ್ದೇವೆ ಹೀಗೆ ಈ ಸೃಷ್ಟಿ ಸೃಷ್ಟಿಯ ವೈಚಿತ್ರ್ಯ ಸೃಷ್ಟಿ ಹೇಗಾಯಿತು ಅದರಿಂದಲೇ ಈ ಒಂದು ವಿಚಾರವನ್ನು ಇನ್ನು ಮುಂದುವರಿಸ್ತಾ ಇದ್ದಾರೆ ಸತೀಖಂಡದಲ್ಲಿ ಹಿಂದಿನ ಸೃಷ್ಟಿಯ ವಿಚಾರವನ್ನೇ ಹೀಗೆ ಎರಡನೇ ಅಧ್ಯಾಯದಲ್ಲಿ ನಾವು ಈಗ ನೋಡಿದ್ದು ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಶಿವನ ಎರಡು ವಿಧದ ರೂಪಗಳು ಶಿವಶಕ್ತಿ ಬಳಿಕ ಅಂದರೆ ಈಶ್ವರ ಶಿವಶಕ್ತಿಯುತವಾದ ಸಗುಣ ಪರಬ್ರಹ್ಮ ಅವನೇ ಈಶ್ವರ ಅಂಥೇಳಿ ಆಮೇಲೆ ಅಂದರೆ ಮಾಯೆಯನ್ನು ಆಶ್ರಯಿಸಿ ಶಿವನು ಈಶ್ವರ ರೂಪವನ್ನು ತಾಳಿದ್ದು ಆ ರೂಪನಾಗಿದ್ದವ ಬಳಿಕ ರುದ್ರಾದಿ ಮೂರು ರೂಪಗಳು ಬ್ರಹ್ಮ ವಿಷ್ಣು ರುದ್ರ ಆನಂತರ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಸುರ ಸುರ ನರ ಆದಿ ಪ್ರಜೆಗಳ ಮತ್ತೆ ಪ್ರಜಾಪತಿಗಳ ಸೃಷ್ಟಿ ಹತ್ತು ಜನ ಪ್ರಜಾಪತಿಗಳು ಪುಲಸ್ತ್ಯ ಪುಲಹ ಕ್ರತು ಅಂಗಿ ಅತ್ರಿ ವಸಿಷ್ಠ ಭೃಗು ಮುಂತಾದಂಥವ್ರು ಅದಾದ ಮೇಲೆ ಸಂಧ್ಯಾ ದಿವ್ಯ ಅಥವಾ ಸಾಯಂಸಂಧ್ಯಾ ಅಥವಾ ಜಯಂತಿಕ ಎಂಬವಳ ಉತ್ಪತ್ತಿ ಮತ್ತು ಮದನ ಉತ್ಪತ್ತಿ ಮದನನ ಅಥವಾ ಮನ್ಮತನ ಉತ್ಪತ್ತಿ ಇವೆಷ್ಟು ನಾವು ನೋಡಿದ್ದೇವೆ ಮುಂದಿನ ಮೂರನೇ ಅಧ್ಯಾಯದಲ್ಲಿ ನಾವು ಬ್ರಹ್ಮ ಈ ಕಾಮನಿಗೆ ನಾಮರೂಪಾದಿಗಳನ್ನು ನಿರ್ದೇಶಿಸತಕ್ಕಂಥದ್ದು ಕಾಮ ಬ್ರಹ್ಮ ಮತ್ತು ಅವನ ತನ್ನ ಮೋಹನ ಶಕ್ತಿಯನ್ನು ಪ್ರಯೋಗಿಸಿ ನೋಡುವಂಥದ್ದು ಟ್ರಯಲ್ ಟ್ರಯಲ್ ಮಾಡಿ ನೋಡೋದು ಪ್ರಯೋಗ ಮಾಡಿ ಅಂದರೆ ಪರೀಕ್ಷೆ ಮಾಡೋದು ಟ್ರಯಲ್ ಆ್ಯಂಡ್ ಟೆಸ್ಟ್ ಬ್ರಹ್ಮನು ಕೋಪಗೊಂಡು ಕಾಮನಿಗೆ ಶಾಪ ಕೊಡ್ತಕ್ಕಂಥದ್ದು ಆವಾಗ ನಮ್ಮ ನನ್ನ ಸೃಷ್ಟಿಕರ್ತನ ಮೇಲೆ ಪ್ರಯೋಗ ಮಾಡಿದ ಕಾರಣ ಮತ್ತು ಅದರ ನಿವೃತ್ತಿಯನ್ನು ನಿರ್ದೇಶಿಸುವಂಥದ್ದು ಶಾಪಕ್ಕೆ ನಿವೃತ್ತಿ ಇವೆಷ್ಟು ನಾವು ಮೂರನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ ನಾಳೆ ದಿವಸ ಇಲ್ಲಿಗೆ ಇವತ್ತಿನ ಎರಡನೇ ಅಧ್ಯಾಯವನ್ನು ಸಮಾಪ್ತಿ ಮಾಡೋಣ ಹರೇ ಓಂ ತತ್ಸತ್ ಶಿವಾರ್ಪಣ